ಪೂಜೆ ಮಾಡೋಣ ಬನ್ನಿ ರೇ ಗೌರಮ್ಮನ ಪೂಜೆ ಮಾಡೋಣ ಬನ್ನಿ ರೇ ಪೂಜೆ ಮಾಡೋಣ ಬನ್ನಿ ಗೌರಮ್ಮನ ಪೂಜೆ ಮಾಡೋಣ ಬನ್ನಿ ರೇ ಪೂಜೆ ಮಾಡೋಣ ಬನ್ನಿ ಮೂ ಜ ಗನನಿಯ ಪೂಜೆ ಮಾಡೋಣ ಬನ್ನಿ ಮೋಜೆ ಗೌರಂ ಮನ ರಾಜೇಶ್ವರಿ ನಿಪ್ಪ ಗೌರ ಮನ ಪೂಜೆ ಮಾಡೋಣ ಬನ್ನಿರೋ ಬನ್ನಿರೇ ಬನ್ನಿರೆ ಪಟ್ಟೆ ಬಣ್ಣಗಳ ನೋಟೋ ನಾರಿಯರಲ್ಲ ಪಟ್ಟೆ ಬಣ್ಣಗಳು ಟೋ ಪಟ್ಟೆ ಬಣ್ಣಗಳ ನೋಟು ಬಟ್ಟೆ ಬಣ್ಣಗಳನ್ನು ಟೋ ಯಾರಿಯರೆಲ್ಲ ನಿಷ್ಠೆಯಾಗಿ ಬನ್ನಿರೆ ಯಾರಿಯರೆಲ್ಲ ನಿಷ್ಠೆಯಾಗಿ ಬನ್ನಿರೆ ಕಟ್ಟೆಗೆ ಅಣಿ ಮಾಡಿ ಸಕಲ ಪದ ತಟ್ಟೆಗೆ ಅಣಿ ಮಾಡಿ ಸಕಲ ಮನ ದಷ್ಟಾರ್ಥವಾ ಬೇಡುವ ಇಟ್ಟು ಪೂಜಿಸಿ ಮನದಿಷ್ಟಾರ್ಥವ ಬೇಡುವ ಪೂಜೆ ಮಾಡೋಣ ಬನ್ನಿರೇ ಗೌರಮ್ಮನ ಪೂಜೆ ಮಾಡೋಣ ಬನ್ನಿರೇ ಪೂರ್ವ ಶೃಂಗಾರವಾಗಿದೆ ಪಟ್ಟಣದಲ್ಲಿ ತೋರಣ ಗಲ ಕಟ್ಟಿದೆ ಶೃಂಗಾರವಾಗಿದೆ ಪಟ್ಟಣದಲ್ಲಿ ತೋರಂಗ ತೋರಣಗಳು ಕಟ್ಟಿದೆ ಬಾಮೇ ಗೌರಮ್ಮತ ಬರುತ್ತಾಳೆಂಬುದಿ ಬಾಮೇ ಗೌರಮ್ಮತ ಬರುತ್ತಾಳೆಂಬುದ ಕೇಳಿ ಗಾಯ ಒಡೆದು ಕದಲಾರತಿಗಳ ಮಾಡಿ ಗಾಯ ಒಡೆದು ಕದಲಾರತಿಗಳ ಮಾಡಿ ಪೂಜೆ ಮಾಡೋಣ ಬನ್ನಿರೆ ಗೌರಮ್ಮನ ಪೂಜೆ ಮಾಡೋಣ ಬನ್ನಿರೆ